ಶ್ರೀಗುರುಭ್ಯೋ ನಮಃ ಹರಿಹಿ ಓಂ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುಣಚ ಭಗವಾನ್ ವೇದವ್ಯಾಸ ವಿರಚಿತ ಶಿವಮಹಾಪುರಾಣ ಇದರಲ್ಲಿ ಮೊದಲನೇದಾದ ವಿದ್ಯೇಶ್ವರ ಸಂಹಿತೆ ಎರಡನೇದು ರುದ್ರ ಸಂಹಿತೆ ಈ ರುದ್ರ ಸಂಹಿತೆಯಲ್ಲಿ ಮೊದಲನೆಯದಾದ ಸೃಷ್ಟಿಖಂಡದಲ್ಲಿ ಹತ್ತೊಂಬತ್ತನೇ ಅಧ್ಯಾಯ ಓಂ ನಮ ಶಿವಯ ಅಥ ಶ್ರೀ ಶಿವಮಹಾಪುರಾಣಿ ರುದ್ರ ಸಂಹಿತಾ ಸೃಷ್ಟಿಖಂಡೇ ಎಂಶೋಧ್ಯಾ ಹತ್ತೊಂಬತ್ತನೇ ಅಧ್ಯಾಯ ಬ್ರಹ್ಮೋವಾಚ ಪಲ್ಪೇ ಮಮ ಪುರ ಬ್ರಹ್ಮಣೋ ಮಾನಸಾತ್ ಪುಲಸ್ತಿಯ ವಿಶ್ರವಜ್ಞೆ ವೈಶ್ರವಣ ಸುತ ಬ್ರಹ್ಮ ಪುನಃ ಹೇಳ್ತಾನೆ ನಾರದನಿಗೆ ಹಿಂದೆ ಪದ್ಮಕಲ್ಪದಲ್ಲಿ ನನ್ನ ಮಾನಸ ಪುತ್ರನ ಅಂತಹ ಪುಲಸ್ತ್ಯನಿಗೆ ಪುರ ಪದ್ಮೆ ಕಲ್ಪೆ ಬ್ರಹ್ಮಣ ಮಮ ಮಾನಸಾತ್ ಸುತಾತ್ ಪುಲಸ್ತಿಯತ್ ನನ್ನ ಮಾನಸು ಬ್ರಹ್ಮನಾದ ನನ್ನ ಮಾನಸಪುತ್ರನಾದ ಪುಲಸ್ತ್ಯನಿಗೆ ಪುಲಸ್ತ್ಯನಿಂದ ವಿಶ್ರವಜ್ಞೆ ವಿಶ್ರವಸಸ್ ಎನ್ನತಕ್ಕಂತಹ ಒಬ್ಬ ಮಗ ಹುಟ್ಟಿದ ವಿಶ್ರವಾ ಅಥವಾ ವಿಶ್ರವಸ್ ವಿಶ್ವವಸ್ ಶಬ್ದ ವಿಶ್ವವಾಹ ಪ್ರಥಮ ವ್ಯಕ್ತಿಯಲ್ಲಿ ಏಕವಚನ ವಿಶೇಷವಾದ ಕೀರ್ತಿ ಉಳ್ಳವ ಅಂತೇಳಿ ಶ್ರವಸ್ ಅಂದರೆ ಕೀರ್ತಿ ಹ್ಮ್ ವೃದ್ಧಶ್ರವಾಹ ಅಂತೇಳಿ ಇಂದ್ರನಿಗೆ ಹೇಗೆ ಹೆಸರಿದೆಯೋ ಅದೇ ರೀತಿಯಲ್ಲಿ ವೃದ್ಧ ಅಂದರೆ ಪ್ರವೃದ್ಧವಾದ ವರ್ಧಿತವಾದ ಹೆಚ್ಚಾದ ಶ್ರವಸ್ ಕೀರ್ತಿ ಉಳ್ಳವ ಇಂದ್ರ ಅಂತೇಳಿ ಹಾಗೆ ಇಲ್ಲಿ ವಿಶ್ವವಾಹ ಎನ್ನತಕ್ಕಂಥದ್ದು ವಿಶ್ರವಸ್ ವೃದ್ಧಶ್ರವಸ್ ಹಾಗೆ ವಿಶ್ರವಸ್ ಎನ್ನತಕ್ಕಂಥ ಸುತ ಹುಟ್ಟಿದೆ ಪುಲಸ್ತಿಯನಿಗೆ ಬ್ರಹ್ಮ ಮಾನಸ ಪುತ್ರನಾದ ಪುಲಸ್ತಿಯನಿಗೆ ವಿಶ್ವವಸ್ ಎನ್ನತಕ್ಕಂಥ ಮಗ ಹುಟ್ಟಿದೆ ಪುಲಸ್ತಾದ್ ವಿಶ್ವ ಜಜ್ಞಿ ಪುಲಸ್ತಿಯನಿಯಿಂದ ವಿಶ್ವವನ್ನು ಹುಟ್ಟಿದೆ ವಿಶ್ವವಸ್ ತಸ್ಯ ವೈಶ್ರವಣ ಸುತ ಆ ವಿಶ್ವವಸ್ಸಿಗೆ ವೈಶ್ರವಣ ಎನ್ನತಕ್ಕಂಥ ಮಗ ಹುಟ್ಟಿದೆ ವಿಶ್ವಸ್ಸಿನ ಮಗ ವೈಶ್ರವಣ ತೇನೇಯಮನಕ ಭುಕ್ತ ಪುರಿ ವಿಶ್ವಕೃತ ಕೃತ ದೇವಂ ದೇವ ದೇವತ್ಯುಗ್ರತಪಸಾ ಪುರ ಅವನು ಈ ವೈಶ್ರವಣನು ತ್ರಿಲೋಚನಾದ ಶಿವನನ್ನು ಅತಿ ಘೋರವಾದ ತಪಸ್ಸಿನಿಂದ ಮೆಚ್ಚಿಸಿ ವಿಶ್ವಕರ್ಮನಿಂದ ನಿರ್ಮಿತವಾಗಿರ್ತಕ್ಕಂತಹ ಈ ಅಲಕಾನಗರಿಯನ್ನು ಪಡೆದ ಅಂದರೆ ಅಲಕಾನಗರದ ಅಧಿಪತಿಯಾದ ಕುಬೇರನಾದ ಅಂತೇಳಿ ತೇನ ಎಂ ಅಲಕಾಭುಕ್ತ ಅಲಕಾನಗರಿಯು ಉಪಭೋಗಿಸಲ್ಪಟ್ಟಿದ್ದ ಅವನಿಂದ ವೈಶ್ರವಣನಿಂದ ಹಾಗೆ ಕುಬೇರ ಅಂದರೆ ವೈಶ್ರವನ ವಿಶ್ರವಸ್ಸಿನ ಮಗ ಈ ವಿಶ್ವವಸ್ಸಿನ ಅಂದರೆ ಬ್ರಹ್ಮ ಮಾನಸಪುತ್ರ ಪುಲಸ್ತಿನದೇ ವಿಶ್ವವಸ್ಸು ಆ ವಿಶ್ವವಸ್ಸಿನ ಮಗನಾಗಿ ಈ ವೈಶ್ರವನ ಯಾವನು ಹುಟ್ಟಿದ್ದಾನೋ ಅವನು ಪೂರ್ವಜನ್ಮದಲ್ಲಿ ಗುಣನಿಧಿ ಆಗಿದ್ದ ಅಂಥೇಳಿ ನಾವು ನಿನ್ನೆ ದಿವಸ ಹೇಳಿದಂಥ ಯಾರು ಪಾಪಿಷ್ಠ ದೀಪ ಹಚ್ಚಿ ಕುಬೇರನಾದ ಅಂತ ಹೇಳಿದಲ್ಲ ಯಾಕೆ ಕುಬೇರಾದ ಅವನು ಹೇಗೆ ಅಂದರೆ ಅದಕ್ಕೆ ಇನ್ನೊಂದು ಇಲ್ಲಿ ಹೇಳ್ತಕ್ಕಂಥದ್ದು ಅವನು ವೈಶ್ರವಣನ ಮಗನಾಗಿ ಹುಟ್ಟು ಹುಟ್ಟಿದ ಅಲ್ಲಿ ಕಳಿಂಗ ದೇಶದ ರಾಜ ಆಗಿದ್ದ ಅದರ ವೈಶ್ರವಣನ ಮಗನಾಗಿ ಹುಟ್ಟಿದ ಆಮೇಲೆ ತೇನೇಯ ಮಲಕಾಭಕ್ತಾ ಪುರಿ ವಿಶ್ವಕೃತ ಕೃತ ವಿಶ್ವಕೃತ ಅಂದರೆ ವಿಶ್ವಕರ್ಮನಿಂದ ಕೃತ ಮಾಡಲ್ಪಟ್ಟಂಥ ಪುರಿ ನಿರ್ಮಿಸಲ್ಪಟ್ಟಂಥ ನಗರ ಅಲಕಾಪುರಿ ಅದರಿಂದ ಅದನ್ನು ಉಪಭೋಗಿಸಿದ ಆರಾಧ್ಯ ತ್ರ್ಯಂಬಕಂ ಶಿವನನ್ನು ಘೋರವಾದ ತಪಸ್ಸಿನಿಂದ ಮೆಚ್ಚಿಸಿ ತ್ಯಂಬಕಂ ದೇವಂ ಅತ್ಯುಗ್ರ ತಪಸಾಪುರ ಪುನಃ ಶಿವನನ್ನು ತಪಸ್ಸು ಮಾಡುವಂತಹ ಶಕ್ತಿ ಸಿಕ್ಕಿತ್ತು ಅವನಿಗೆ ಒಂದು ತಪಸ್ಸು ಮಾಡಬೇಕಿದ್ರೂ ನಮಗೆ ಅಸಾಧ್ಯ ಆಗ್ತದೆ ನಮಗಾಗೋದಿಲ್ಲ ಅಂದರೆ ತಪಸ್ಸು ಮಾಡಬೇಕಿದ್ರೂ ಒಂದು ಯೋಗ್ಯತೆ ಬೇಕು ಆ ಯೋಗ್ಯತೆಯ ಸಿದ್ಧಿ ಆಯಿತು ಯಾವ ಹಿಂದಿನ ಜನ್ಮದ ಪುಣ್ಯದಿಂದ ಯಾ ಕಡಿಗ ದೇಶದ ರಾಜನಾಗಿ ಅವನು ಮಾಡಿದಂತಹ ಶಿವ ದೇವಾಲಯಗಳಲ್ಲಿ ನಿರಂತರವಾಗಿ ಎಲ್ಲೆಡೆ ಸದಾ ದೀಪ ಉರಿತಾ ಇರತಕ್ಕಂತಹ ಒಂದು ಕಟ್ಟಾಜ್ಞೆ ಅದರ ಒಂದು ಜಾರಿ ಮಾಡುವಿಕೆ ಅನುಷ್ಠಾನದಿಂದಾಗಿ ಅವನಿಗೆ ಶಿವನ ಬಗ್ಗೆ ತಪಸ್ಸು ಮಾಡುವಂತಹ ಒಂದು ಹಾಗೆ ಬ್ರಹ್ಮವಾನಸ ಪುತ್ರನಾದ ಪುಲಸ್ತ್ಯ ನಮಗ ಪುಲಸ್ಚ ಆ ವಿಶ್ರವಸ್ಸಿಗೆ ಮಗನಾಗಿ ಯೋಗ್ಯತೆ ಯೋಗ್ಯತೆ ಶಿವನ ಊರಿಗೆ ತಪಸ್ಸು ಮಾಡತಕ್ಕಂತಹ ಯೋಗ್ಯತೆ ಆ ತಪಸ್ಸು ಸಿದ್ಧಿಯಾಗುವಂತಹ ಯೋಗ್ಯತೆ ಅದರಿಂದ ಕುಬೇರನಾಗುವಂತಹ ಯೋಗ್ಯತೆಯು ಪ್ರಾಪ್ತವಾಯಿತು ವ್ಯತೀತೆ ತತ್ರ ಕಲ್ಪೆ ವೈ ಪ್ರವೃತ್ತೇ ಮೇಘವಾಹನೆ ಯಾಜ್ಞದತ್ತಿರಸೌ ಶ್ರೀದ ತಪಸ್ತೆ ಪೇಸು ದುಸ್ಸಹಂ ಅದು ಹೇಗೆ ಅಂತೇಳಿ ಈಗ ಹೇಳ್ತಾರೆ ಆ ಪದ್ಮಕಲ್ಪವು ಕಳೆದು ಮೇಘವಾಹನ ಕಲ್ಪವು ಮೊದಲಾದ ಮೇಲೆ ಆರಂಭವಾದ ತತ್ರ ಕಲ್ಪೆ ಪ್ರವೃತ್ತಿ ಮೇಘವಾಹನಿ ಯಜ್ಞದತ್ತಿರಸ್ರೀಧ ತಪಸ್ತೀಪೆ ಸುಧುಸಹಂ ಯಜ್ಞದತ್ತನ ಮಗನಾಗಿದ್ದಂತಹ ಈ ಶ್ರೀಧನೆಂಬುವನು ಅಲ್ಲಿ ಗುಣನಿಧಿ ಅಂತೇಳಿ ಹೇಳಿದರು ಇಲ್ಲಿ ಶ್ರೀಧನೆಂಬುವ ಕುಬೇರ ಚೈಸರ ಸಾಧ್ಯವಾದಂಥ ದೊಡ್ಡ ತಪಸ್ಸನ್ನು ಮಾಡಿದ ಯಾಜ್ಞದತ್ತಿರಸೌ ಶ್ರೀಧ ತಪಸ್ತೆಪೆ ಸುಧುಸಹಂ ಚೈಸರ ಸಾಧ್ಯವಾದ ಭಕ್ತಿ ಪ್ರಭಾವ ವಿಜ್ಞಾನ ಶಂಭೋ ತದ್ದೀಪ ಮಾತ್ರ ಪುರಾಪುರಾರೇ ಸಂಪ್ಯ ಕಾಶಿ ಕಾಂಚಿತ್ ಪ್ರಾಶಿಕಾಂ ತಾನಿಟ್ಟ ದೀಪವೊಂದರಿಂದ ಇಷ್ಟು ಆಥುರೈಶ್ವರ್ಯ ಲಭಿಸಿದಾಗ ಶಿವನಲ್ಲಿ ಉಂಟಾದ ಭಕ್ತಿಯ ಪ್ರಭಾವವೇ ಮುಖ್ಯ ಅಂಥೇಳಿ ಅರಿತು ಈ ತಪಸ್ಸಿಗೆ ಉಪಕ್ರಮಿಸಿದೆ ಪದ್ಮಕಲ್ಪ ಮೇಘವಾಹನ ಕಲ್ಪ ಬಂದಾಗ ಶಿವನಲ್ಲಿನ ಭಕ್ತಿಯೇ ಎಲ್ಲದಕ್ಕೂ ಕಾರಣ ಅಂಥೇಳಿ ಅವನಿಗೆ ಗೊತ್ತಾಗಿ ತಪಸ್ಸು ಮಾಡಿದೆ ಶಿವೈಕಾದಶಮ್ ಬೋಧ್ಯ ಚಿತ್ತರತ್ನ ಪ್ರದೀಪ ಕೈ ಅನನ್ಯ ಭಕ್ತಿ ಸ್ನೇಹಾಢ್ಯಸ್ತನ್ಮಯೋ ಧ್ಯಾನಚಲ ಶಿವೈಕ್ಯಸುಮಃ ಪಾತ್ರ ತಪೋಗ್ಬೃಂ ಕಾಕ್ರೋಧ ಮಹಾ ವಿಘ್ನ ಪತಂಗಾಘಾ ಪತಂಗಾಘಾತವರ್ಜಿತಣನೇ ಈಗ ನಾವು ಹೇಳಿದಂತಹ ವಿಶ್ವ ನಮಗ್ ಅಂತ ವೈಶ್ರವಣ ಕುಬೇರ ಹಿಂದೆ ಯಜ್ಞದತ್ತನ ಮಗನಾಗಿದ್ದಂತಹ ಶ್ರೀಧ ಅಥವಾ ಗುಣನಿಧಿ ಅವನೇ ಅದೇ ಆತ್ಮ ಇಲ್ಲಿ ಕುಬೇರನಾಗಿದ್ದ ಕುಬೇರನ ಶರೀರವನ್ನು ಪಡೆದ ಅದೇ ಆತ್ಮ ಅವನು ಆ ವಿಶ್ವಣ ಏನು ಮಾಡಿದ ಶಿವೈಕಾದಶ ಮುದ್ಬೋಧ್ಯ ಚಿತ್ತರತ್ನ ಪ್ರದೀಪಕೈ ಶಿವನ ವಾಸಸ್ಥಾನವು ಶುದ್ಧ ಜ್ಞಾನವನ್ನು ಬೆಳಗಿಸುವಂಥದ್ದು ಆದ ಕಾಶಿ ಕ್ಷೇತ್ರವನ್ನು ಸೇರಿ ಪುರಾ ಪುರಾರೇ ಕಾಶಿಕಾಂ ಚಿತ್ ಪ್ರಕಾಶಿಕಾಂ ಕಾಶಿಕಾಂ ಸಂಪ್ರಾಪ್ಯ ಪುರಾರಿಯ ಅಂದರೆ ಈಶ್ವರನ ತ್ರಿಪುರಾರ ಸಂಹಾರಕನಾದಂಥ ಪುರಾರಿ ಅವನ चित चित्शिकाशिका संप्राप्य चि शुद्ध ज्ञान बशी क्षेत्र सीरी शिवकादश मुद्दो्य अ तित्न प्रदीपक तन रत्नखचित वाद पात्र अन्य भक्तिस्नेहाड्य ध्यान निश्चल ಅನನ್ಯವಾದ ಭಕ್ತಿ ಎಂಬ ಸ್ನೇಹ ಅಂದರೆ ಇಲ್ಲಿ ಜಿಡ್ಡು ಎಣ್ಣೆ ಎಣ್ಣೆಯನ್ನು ತುಂಬಿ ಯಾವುದರಲ್ಲಿ ತನ್ನ ಮನಸ್ಸೆಂಬ ರತ್ನಖಚಿತವಾದ ಪಾತ್ರೆ ಅಥವಾ ದೀಪದಲ್ಲಿ ಶಿವನೆಂಬ ಬತ್ತಿಯನ್ನು ಮೀಟಿ ಶಿವೈಕಾದಶ ಮುದಬೋಧ್ಯ ಶಿವ ತಾತ್ಮ್ಯವೆನ್ನತಕ್ಕು ತಪಸ್ಸೆಂಬ ದೀಪಶಿಖೇ ಶಿವೈಕ್ಯಸುಮಹಾಪಾತ್ರ ಪರಿಬೃಂ ತಪಸ್ಸೆಂಬೀಪಶಿಖೇ ಉಳಂತಹ ಕಾಮಕ್ರೋಧಮಹಿಘ್ನ ಪತಂಗಾಘಾತವರ್ಜಿ ಕಾಮಕ್ರೋಧ ಮೊದಲಾದ ಮಹಾಘ್ನಗಳ ಪತಂಗಗಳ ದೀಪದ ಹುಡುಗಳ ಹುಡಿ ಪ್ರಾಣ ಪ್ರಾಣಸಂರೋಧ ನಿರ್ವಾತಂ ನಿರ್ಮಲಂ ನಿರ್ಮಲೇಕ್ಷಣಾತ್ ಸಂಸ್ಥಾಪ್ಯ ಶಾಂಭವಂ ಲಿಂಗಂ ಸದ್ಭಾವಕುಸುಮಾರ್ಜಿತ ಪ್ರಾಣ ಸಂರೋಧ ನಿರ್ವಾತಂ ಪ್ರಾಣವಾಯುವನ್ನು ತಡೆದು ನಿಲ್ಲಿಸುವುದರಿಂದ ಗಾಳಿ ಇಲ್ಲದೆ ನಿರ್ಮಲಂ ನಿರ್ಮಲೆಯ ಈ ಗಾಳಿ ಇಲ್ಲದೆ ಅಲುಗಾಳದಿರತಕ್ಕಂತಹ ಸ್ಥಿರವಾದಂತಹ ದೀಪ ನಿರ್ಮಲ ಶುದ್ಧವಾದ ನಿರ್ಮಲೇಕ್ಷಣಾತ್ ಸದ್ಭಾವನೆ ಎಂಬ ಹೂಗಳಿಂದ ಪೂಜಿಸಲ್ಪಟ್ಟ ಸಂಸ್ಥಾಪ್ಯ ಶಾಂಭವಂ ಲಿಂಗಂ ಸದ್ಭಾವಕುಸುಮಾರ್ಚಿತ ಸದ್ಭಾವನೆ ಅನ್ನತಕ್ಕಂಥ ಪುಷ್ಪಗಳಿಂದ ಪೂಜಿಸಲ್ಪಟ್ಟ ಅರ್ಚಿಸಲ್ಪಟ್ಟಂತಹ ಜ್ಯೋತಿರ್ಮಯವಾದಂತಹ ಶಂಭುಲಿಂಗವನ್ನು ಸ್ಥಾಪಿಸಿ संस्थाप्य शाम्भोम लिंगम शिवध्यान तपस्थिपरीशेषिदर्श्मयुशत शिवध्यान निश्चलों तमयनो आगे ಮೈಯಲ್ಲಿ ರಕ್ತ ಮಾಂಸಗಳು ಒಣಗಿ ಹೋಗಿ ಎಲುಬು ಚರ್ಮಗಳು ತಪ ತ್ವಗ್ ಅಸ್ಥಿ ಪರಿಶೇಷಿತ ತ್ವಕ್ ಚರ್ಮ ಅಸ್ಥಿ ಎಲುಬು ಎಲುಬು ಚರ್ಮಗಳು ಮಾತ್ರ ಉಳಿಯುವಂತೆ ಅಲ್ಲಿವರೆಗೂ ಕೂಡ ರಕ್ತ ಮಾಂಸಗಳ ಒಣಗಿ ಹೋಗಿ ಎಲುಬು ಚರ್ಮಗಳು ಮಾತ್ರ ಉಳಿಯುವಷ್ಟು ಮಟ್ಟಿಗೆ ಯಾವತ್ತು ಬಭುವ ಯಾವ ಎಲ್ಲಿವರೆಗೆ ಆ ರೀತಿ ಆಗ್ತದೆ ಶರೀರ ಅಲ್ಲಿವರೆಗೆ ತತ್ ವರ್ಷ ವರ್ಷಾಣಾಮ ಆಯುತಮ್ ಶತಮ್ ಆಯುತ ಅಂದರೆ ಹತ್ತು ಸಾವಿರ ಆಯೂತಂ ಶತಮ್ ಅಂದರೆ ನೂರು ಹತ್ತು ಸಾವಿರಗಳು ಅಂದರೆ ಹತ್ತು ಲಕ್ಷ ಆಗ್ತದೆ ಹತ್ತು ಹತ್ತು ಸಾವಿರಗಳು ಅಂದರೆ ಒಂದು ಲಕ್ಷ ನೂರು ಹತ್ತು ಸಾವಿರ ಲಕ್ಷ ಹಾಂ ಹತ್ತು ಲಕ್ಷ ವರ್ಷಗಳ ದೀರ್ಘವಾದ ತಪಸ್ಸನ್ನು ಆಚರಿಸಿದೆ ತತಃ ಸಹ ವಿಶಾಲಕ್ಷಿಯ ದೇವ ವಿಶ್ವೇಶ್ವರಸ್ವಯಂ ಅಲಕೋಕ್ಯ ಪ್ರಸನ್ನೇನಾಂತರಾತ್ಮನ ಲಿಂಗೇ ಮನಸ್ಸಮ ಸ್ಥಿತಿ ಸ್ಥಾಣಸ್ವರೂಪಿಣ ಉಚ ವರದೊಸ್ನೀ ಸದಾಚಕ್ಷು ಆಲಕಾಪತಿ ಅನಂತರ ಶಿವಲಿಂಗದಲ್ಲಿ ಏಕಾಗ್ರತೆಯನ್ನು ಮನಸ್ಸನ್ನಿಟ್ಟು ಸ್ಥಾಣುವಾಗಿಯೇ ಬಿಟ್ಟಿರುವ ಈಶ್ವರ ಅಥವಾ ಒಂದು ಅಚಲವಾದ ಮರದ ಬುಡ ಅದರ ಹಾಗೆ ಆಗಿಬಿಟ್ಟಿರತಕ್ಕಂತಹ ಆ ಅಳಕಾಧಿಪತಿಯಾದಂತಹ ಕುಬೇರನನ್ನು ನೋಡಿ ಪ್ರಸನ್ನವಾದಂತಹ ಹೃದಯವುಡವನಾಗಿ ತನ್ನ ಮಡದಿಯಾದಂತಹ ವಿಶಾಲಾಕ್ಷಿಯೊಡನೆ ತದ ಸಹ ವಿಶಾಲಾಕ್ಷಿಯ ದೇವ ವಿಶ್ವೇಶ್ವರ ಸ್ವಯಂ ಅಲಕಾಪತಿ ಆಲೋಕ್ಯ ಅಲಕಾಪತಿಯನ್ನು ಕುಬೇರನನ್ನು ನೋಡಿ ಪ್ರಸನ್ನೆಯ ಅಂತರಾತ್ಮನ ಪ್ರಸನ್ನವಾದಂತಹ ಹೃದಯವುಳ್ಳವನಾಗಿ ಲಿಂಗೇ ಮನಸ್ಸಮಾಧಾಯ ಸ್ಥಿತ ಸ್ಥಾಣುಸ್ವರೂಪಿಣ ಅವನನ್ನು ಸ್ಥಾಣುಸ್ವರೂಪಿ ಆಗಿರತಕ್ಕಂತಹ ಲಿಂಗದಲ್ಲಿಯೇ ತನ್ನನ್ನು ಮನಸ್ಸನ್ನು ನೆಲೆಸಿ ಇಟ್ಟಿರ್ತಕ್ಕಂತಹ ಅಂತಹ ಕುಬೇರನನ್ನು ನೋಡಿ ಉ ಆಚ ವರದ ಅಸ್ಮೀ ಇತಾಚಕ್ಷ್ವಾಲ ಕಾಪೇ ತ ಆಚಕ್ಷವ ಅಲಕಾಪತೆ ಸಾಕ್ಷಾತ್ ವಿಶ್ವೇಶ್ವರನೇ ಎದುರಿಗೆ ಬಂದು ನಿಂತು ವಿಶಾಲಾಕ್ಷಿಯಾದಂಥ ಮಂಡದ ಯೊಡನೆ ಎಲೈ ಅಲಕೇಶ್ವರನೇ ಅಲಕಾಪತೆ ನಿನ್ನ ತಪಸ್ಸಿಗೆ ಮೆಚ್ಚಿ ವರವನ್ನು ಬಂದಿದ್ದೇನೆ ಹೂವಾಚ ಹೇಳಿದ ಏನು ವರದ ಅಸ್ಮೀ ಬೇಕಾದ ವರವನ್ನು ಕೇಳು ತತ್ ಆಚಕ್ಷ ಕೇಳಿಕೊಡು ಅದನ್ನು ಬೇಕಾದ ವರವನ್ನು ಅಂತೇಳಿ ಹೇಳಿದ ಇತಿ ಹೂವಾಚ ಉನ್ಮೀಲ್ಯನಯನೆ ಯಾವತ್ ಸ ಪಶ್ಯತಿ ತಪೋಧನ ತಾವದುತ್ ಸಹಸ್ರಾಂಶು ಸಹಸ್ರಾಧಿಕತೆಜಸ ಅಂದರೆ ಉನ್ಮೀಲ್ನಯನೆ ಯಾವತ್ ಸ ಪಶ್ಯತಿ ತಪೋಧನ ಆ ತಪಸ್ಸೇ ಧನವಾಗಿ ಐಶ್ವರ್ಯವಾಗಿ ಇರತಕ್ಕಂತಹ ಸಂಪತ್ತಾಗಿದ್ದಂತಹ ಕುಬೇರನು ಆತನು ತಪೋನಿರ್ದಂತಹ ಆತನು ಕಣ್ಣುಗಳನ್ನು ತೆರೆದು ನೋಡುವಷ್ಟರಲ್ಲಿಯೇ ಉಣ್ಮಿ ಇಲ್ಲಿ ನಯನೆ ಯಾವತ್ತು ಸಹ ಪಶ್ಯತ್ರಿತ ಬೋಧನ ತಾವದು ಉದ್ಯತ್ ಸಹಸ್ರಾಂಶು ಸಹಸ್ರಾಧಿಕ ತೇಜಸ್ಸಂ ಏಕಕಾಲದಲ್ಲಿ ಉದಯಿಸ್ತಾ ಇರತಕ್ಕಂತಹ ಸಾವಿರ ಸೂರ್ಯರ ಪ್ರಕಾಶದ ರೀತಿಯಲ್ಲಿ ಸಹಸ್ರ ಸೂರ್ಯರು ಒಂದೇ ಸಲ ಏಕಕಾಲದಲ್ಲಿ ಉದಯಿಸಿದರೆ ಉಂಟಾಗತಕ್ಕಂತಹ ಯಾವ ತೇಜಸ್ಸಿದೆ ಅದಕ್ಕಿಂತಲೂ ಹೆಚ್ಚಾದ ತೇಜಸ್ಸಿಗಿಂತ ವಿದ್ಯತ್ ಸಹಸ್ರಾಂಶು ಸಹಸ್ರಾಧಿಕ ತೇಜಸ್ಸಂ ಸಹಸ್ರಾಂಶು ಸೂರ್ಯ ಅಂತಹ ಸಹಸ್ರ ಸೂರ್ಯರು ಒಮ್ಮೆಲೆ ಉದಯಿಸಿದರೆ ಆಗತಕ್ಕಂಥ ತೇಜಸ್ವಿಗಿಂತಲೂ ಅಧಿಕ ಸಹಸ್ರಾಧಿಕ ಸಾವಿರಾರು ಸೂರ್ಯರು ಯುಗಪತ್ ಒಮ್ಮೆಲೆ ಉದಯಿಸಿದರೆ ಯಾವ ರೀತಿಯ ಒಂದು ಪ್ರಕಾಶ ಉಂಟಾಗ್ತದ ಆ ರೀತಿಯ ಒಂದು ಪ್ರಕಾಶವನ್ನು ಕಂಡ ಪುರೋಧದರ್ಶ ಶ್ರೀಕಂಠ ಚಂದ್ರಚೂಡು ಉಮಾಧವಂ ತತ್ತೇಜಃ ಪರಿಭೂತಾಕ್ಷಿ ತೇಜಾಸ್ಸಮ್ಮೀಧ್ಯ ಅದಕ್ಕಿಂತಲೂ ಹೆಚ್ಚಾದಂಥ ತೇಜಸ್ಸಿಂದ ಬೆಳಗುತ್ತಾ ನೀಲಕಂಠನು ಶ್ರೀಕಂಠ ಚಂದ್ರಲೇಖಿಯನ್ನು ತಲೆಯಲ್ಲಿ ಚಂದ್ರಚೂಡ ಚ ತಲೆಯಲ್ಲಿ ಧರಿಸಿದವನು ಉಮಾಧವಂ ಪಾರ್ವತೀ ಕಾಂತನೂ ಆದಂಥವನನ್ನು ತನ್ನೆದುರಲ್ಲಿ ಕಂಡ ಪುರೋಧದರ್ಶ ತತ್ತೇಜ ಪರಿಭೂ ಪರಿಭೂತ ಅಕ್ಷಿತೇಜ ಸಮೀಲ್ಯ ಲೋಚನೆ ಆ ಕಣ್ಣು ಕೋರೈಸತಕ್ಕಂತಹ ತೇಜಸ್ಸನ್ನು ನೋಡಲಾರದೆ ಕಣ್ಣುಗಳನ್ನು ಮುಚ್ಚಿಕೊಂಡ ಉಚ ದೇವದೇವೇಶಂ ಮನೋರಥಗದ ಮನೋರಥ ಅಂದರೆ ಮನೋರಥಗಳ ಎಲ್ಲೆಯನ್ನೂ ಮೀರಿದಂತಹ ದೇವದೇವನಾದ ಶಿವನನ್ನು ಕುರಿತು ಹೇಳಿದ ಇಷ್ಟಾರ್ಥಗಳಿಗಿಂತಲೂ ಮೀರಿದಂಥದ್ದು ಪರಶಿವನ ದರ್ಶನ ಅದನ್ನು ಕಂಡು ಅವನನ್ನು ನೋಡಿ ಅವನನ್ನು ಕುರಿತು ಹೀಗೆ ಹೇಳ್ತಾನೆ ನಿಜ ಅಂಗ್ರಿ ದರ್ಶನ ಏನಾಥ ದೃಕ್ ಸಾಮರ್ಥ್ಯಂ ಪ್ರಯಛ ಈ ಕಣ್ಣುಗಳು ನಿನ್ನ ಪಾದ ನೋಡುವಷ್ಟು ಶಕ್ತಿಯನ್ನು ಅನುಗ್ರಹಿಸು ಮೊದಲು ನೋಡಲಿಕ್ಕೆ ಆಗ್ತಾಯಿಲ್ಲ ಕಣ್ಣು ಮುಚ್ಚಿದ್ದೇನೆ ಹ್ಞೂ ಅಂಗ್ರಿ ನಿನ್ನ ನಿಜವಾದ ಅಂಗ್ರಿ ಏನ್ಯಾವುದಿದೆ ಪಾದ ಅದರ ದರ್ಶನಕ್ಕೆ ದೃಕ್ಸಾಮರ್ಥ್ಯ ಸಾಕಾಗುವಷ್ಟು ಸಾಮರ್ಥ್ಯ ಉಳ್ಳದಕಂತ ದೃಷ್ಟಿಯನ್ನು ನನಗೆ ಕೊಡು ಪ್ರಯ್ ಮೇ ಮಮ ನನಗೆ ಅಯಮೇವರೋ ನಾಥ ಯತ್ ತ್ವ ಸಾಕ್ಷಾನ್ ನಿರೀಕ್ಷ್ಯಸೆ ಕಮನ್ಯ ವರೆಣೇಶ ನಮಸ್ತೆ ಶಶಿಶೇಖರ ಪ್ರಭು ಶಶಿಶೇಖರನೆ ಶಂಕಮೌಲಿಯೇ ಚಂದ್ರಶೇಖರನೆ ನಿನಗೆ ದೊಡ್ಡ ನಿನಗೆ ನಮಸ್ಕಾರ ನೀನು ನನ್ನೆದುರು ಬಂದು ನಿಂತು ನನ್ನ ಕಣ್ಣುಗಳಿಂದ ಪ್ರತ್ಯಕ್ಷವಾಗಿ ನೋಡುವಂಥದ್ದೇ ನನಗೆ ದೊಡ್ಡ ವರ ಇನ್ನು ಇದಕ್ಕಿಂತ ದೊಡ್ಡದು ಏನು ಬೇಕು ವರ ಅಯಮೇವ ವರಹ ಇದೇ ವರ ನಾಥ ಪ್ರಭುವೇ ಯಾವುದದು ತ್ವಂ ಸಾಕ್ಷಾ ನಿರೀಕ್ಷಸೆ ನಿನ್ನನ್ನು ನೀನು ಸಾಕ್ಷಾತ್ ನನ್ನನ್ನೇ ನೋಡ್ತಾ ಇದೆಯಲ್ಲ ಬಂದು ಪ್ರತ್ಯಕ್ಷವಾಗಿ ನನಗೆ ಕಾಣಿಸ್ತಾ ಇದೆಯಲ್ಲ ಇದಕ್ಕಿಂತ ದೊಡ್ಡ ವರ ಏನು ಬೇಕು ಕಿಂ ವರೇಣ ಈಶಾ ನಮಸ್ತೆ ಗಿರೀಶ್ ಶಶಿಶೇಖರ ಇತಿ ತದ್ವಚನ ಶುತ್ ದೇವದೇವಉಮಾಪತಿ ದಲವು ದರ್ಶನಸಾಮರ್ಥ್ಯ ಸ್ಪೃಷ್ಟ ಪಾಣಿತನೇ ನಮ್ಮ ಹೀಗೆ ಹೇಳ್ತಾ ಇರ್ತದೆ ಆತನ ಮಾತನ್ನು ಕೇಳಿ ದೇವದೇವನ ಅಂತಹ ಉಮಾಪತಿ ಆತನನ್ನು ತನ್ನ ಕೈಯಿಂದ ಮುಟ್ಟಿ ಪಾಣಿತಲದಿಂದ ಹಸ್ತ ಸ್ಪರ್ಶವನ್ನು ಮಾಡಿ ಅವನನ್ನು ತನ್ನನ್ನು ನೋಡುವ ಹಾಗೆ ತನ್ನನ್ನು ಸಂದರ್ಶಿಸುವಂತೆ ಶಕ್ತಿಯನ್ನು ಕೊಟ್ಟ ಪ್ರಸಾರ್ಯ ನಯನೆ ಪೂರ್ವ ವ್ಯಲೋ ಕಯದು ತಥೋಸು ಯಜ್ಞದತ್ತಿಸ್ತು ತತ್ಸಾಮರ್ಥ್ಯಮಾಪ್ಯಚ ಬಳಿಕ ಯಜ್ಞದತ್ತನ ಮಗದಂತಹ ಕುಬೇರ ದರ್ಶನ ಸಾಮರ್ಥ್ಯಗಳನ್ನು ಪಡೆದು ಕಣ್ಣುಗಳನ್ನು ನಿಧಾನವಾಗಿ ತೆರೆದು ಮೊದಲು ಪಾರ್ವತಿಯನ್ನೇ ನೋಡಿದ ಶಂಭೋ ಸಮೀಪ ಕಾಯೋಷಿ ದೇಶ ಸರ್ವಾಂಗಸುಂದರಿ ಅನಯಾ ಕಿಂ ತಪಸ್ತಪ್ತಾಪಿ ತಪಸೋಧಿಕಂ ಶಿವನ ಬಳಿಯಲ್ಲಿರತಕ್ಕಂಥ ಸರ್ವಾಂಗ ಸುಂದರಿಯಾದ ಈ ಹೆಂಗಸ್ಯಾರು ಸ್ತ್ರೀ ಈ ಸ್ತ್ರೀಯ ಶಿವನ ಸಮೀಪದಲ್ಲಿರಬೇಕಾದ್ರೆ ನಾನು ಮಾಡಿದ ತಪಸ್ಸಿಗಿಂತಲೂ ಹೆಚ್ಚಾಗಿ ಈಕೆ ಇನ್ನೆಂತಹ ತಪಸ್ಸನ್ನು ಮಾಡಿರಬೇಕು ಅಂತೇಳಿ ಅವನಿಗೆ ಆಶ್ಚರ್ಯ ಆಯಿತಂತೆ ಅಹೋ ರೂಪಮಹೋ ಪ್ರೇಮ ಸೌಭಾಗ್ಯಂ ಶ್ರೀರಹೋ ಭೃಷಂ ನಿತ್ಯವಾದೀದ ಸೌಪುತ್ರೋ ಮುಹುರ್ಂ ಮುಹುರತೀವಹೀ ಅಬ್ಬಾ ಎಂತಹ ಅದ್ಭುತವಾದ ರೂಪ ಎಂತಹ ಪ್ರೀತಿ ಅಹೋ ರೂಪಂ ಅಹೋ ಪ್ರೇಮ ಸೌಭಾಗ್ಯಂ ಶ್ರೀಹಿ ಅಹೋ ಭೃಷಂ ಎಂತಹ ಸೌಭಾಗ್ಯ ಎಂತಹ ಸಂಪತ್ತು ಅಂಥೇಳಿ ಈ ಶಿವನಿಗೆ ಮಗನಂತೆ ಪ್ರೇಮಾಸ್ಪದಂತಹ ಕುಬೇರ ಮತ್ತೆ ಮತ್ತೆ ಹೆಚ್ಚಾಗಿ ಹೇಳ್ತಾ ಇದ್ದ ಇತಿ ಅವಾದೀತ್ ಅಸೌ ಪುತ್ರ ಮುಹುರ್ಮುಹು ಪುನಃಪುನಃ ಅತೀವ ಹಿ ಅತೀವವಾಗಿ ಹೀಗೆ ಹೇಳ್ತಾ ಇದ್ದ ಕ್ರರದಿಗ್ವೀಕ್ಷತೆ ಯಾವತ್ ಪುನಃಪುನರಿದ್ ವದಂ ತಾವತ್ ಪುಸ್ಫೋಟ ತನ್ನೇತ್ರ ವಾಮಂ ವಿಲೋಕನಾತ್ ಹೀಗೆ ಮತ್ತೆ ಮತ್ತೆ ಹೇಳ್ತಾ ಕ್ರೂರ ದೃಷ್ಟಿಯಿಂದ ಬೆರಗು ಗಣ್ಣಿನಿಂದ ನೋಡುವಷ್ಟರಲ್ಲಿ ಪಾರ್ವತಿಯನ್ನು ನೆಟ್ಟ ನೋಟದಿಂದ ಕಂಡದ್ದ ಕಾರಣ ಅವನ ಎಡಗಣ್ಣು ಬಿರಿದು ಹೋಯ್ತಂತೆ ಸ್ಫೋಟ ಆಯಿತು ಶಿವನ ಎಡಭಾಗದಲ್ಲಿರ್ತಕ್ಕಂತಹ ಪಾರ್ವತಿಯನ್ನು ನೋಡಿ ಆಗುವಾಗ ಈ ರೀತಿಯಾಗಿ ಬಿರುಗಣ್ಣಿನ ನೋಡಿದಾಗ ಅವನ ಎಡಗಣ್ಣು ಹೋಯ್ತಂತೆ ಬಿರಿದು ಹೋಯ್ತು ಕುಬೇರನಂತು ಅಥ ದೇವ್ಯ ಬ್ರವೀ ದೇವಂ ಕಿಮಸೌದುಷ್ಟತಾ ಅಪಸಹ ಅಸಹೃದ್ವೀಕ್ಷ ಕುರುತ್ವ ಮೇ ತಪ್ರಭಾ ಅಸಹೃದಕ್ಷಿಣೆನಾಕ್ಷಣ ಪುನರ್ ಮಾಮೇವ ಪಶ್ಯತಿ ಅಸೂಯ ಮೇ ರೂಪ ಪ್ರೇಮ ಸೌಭಾಗ್ಯಸಂಪದ ಬಳಿಕ ಶಿವನನ್ನ ಕುರಿತು ಪಾರ್ವತಿಯು ನಾಥ ಈ ದುಷ್ಟತಪಸ್ವಿ ನನ್ನನ್ನು ಪುನಃಪುನಃ ನೋಡುತ್ತಾ ಏನು ಗಾಳುತ್ತಾ ಇದ್ದಾನೆ ನನಗೆ ತಪಶಕ್ತಿಯನ್ನಿಡು ಮತ್ತು ಬಾರಿ ಬಾರಿಗೂ ಬಲಗಣ್ಣಿನಿಂದ ನನ್ನನ್ನೇ ನೋಡುತ್ತಾ ಇದ್ದಾನೆ ಎಡಗಣ್ಣು ಹೋಯಿತು ಇವನು ನನ್ನ ರೂಪವನ್ನು ಪ್ರೇಮವನ್ನು ಸೌಭಾಗ್ಯವನ್ನು ಸಂಪತ್ತನ್ನು ಕಂಡು ಸಹಿಸದೇ ಇದ್ದಾನೆ ಅಸೂಯಾಪರನಾಗಿದ್ದಾನೆ ಅಂಥೇಳಿ ಹೇಳಿದ್ವಿ ಅಂದರೆ ನನಗೆ ತಪಶಕ್ತಿಯನ್ನು ನೀಡು ಅಂಥೇಳಿ ಅವನನ್ನು ಕೇಳ್ತಾ ಇದ್ದಾಳೆ ಅಂದರೆ ಇನ್ನೊಂದು ಕಣ್ಣನ್ನು ಕೂಡ ತೆಗಿಲಿಕ್ಕೆ ಇದು ದೇವೀ ಗಿರಂ ಶುತ್ವ ಪ್ರಹಸ್ಯ ಪ್ರಾಹತಾಂ ಪ್ರಭು ಒಮೇ ತ್ದೀಯ ಪುತ್ರೋಯ್ ನ ಚಕ್ರೂರೆಣ ಚಕ್ಷುಷ ಈ ಮಡದಿ ಹೇಳಿದಂತಹ ಮಾತನ್ನು ಕೇಳಿ ಪ್ರಭು ಅಂತ ಶಿವ ನಗುತ್ತಾ ಉಮೆ ಇವನು ನಿನ್ನ ಮಗ ಇವನು ನಿನ್ನನ್ನು ಕ್ರೂರ ದೃಷ್ಟಿಯಿಂದ ನೋಡ್ತಾ ಇಲ್ಲ ಸಂಪಶ್ಯತಿ ತಪೋ ಲಕ್ಷ್ಮೀಂ ತವಕಿಂತ್ ಅಧಿವರ್ಣಯೇತ್ ಇತಿ ದೇವೀಂ ಸಮಾಭಾಷ್ಯ ತಮೀಶಃ ಪುನರಬ್ರವೀತ್ ಆದರೆ ನೀನು ಮಾಡಿದ ತಪಸ್ಸಿನ ವೈಭವವನ್ನು ಆಶ್ಚರ್ಯದಿಂದ ವರ್ಣಿಸ್ತಾ ಇದ್ದಾನೆ ಸಂಪಶ್ಯತಿ ತಪೋಲಕ್ಷ್ಮೀಂ ತವಕಿಂತ್ ತವ ಕಿ ಅಧಿವರ್ಣಯೇತ್ ಇವೀಂ ಸಂತೇಳಿ ದೇವಿನ ಸಂತೈಸಿ ತಮೀಶ ಪುನರಬ್ರವೀತ್ ಪುನಃ ಕುಬೇರನಿಗೆ ಹೇಗೆ ಹೇಳ್ತಾನೆ ವರನ್ ದೇವತ್ಸ ತಪಸೋಷಿ ನಿಧೀನಾ ಅಥ ನಥಸ್ ಭವೇಶ್ವರ ಯಕ್ಷಾಂ ಕಿನ್ನಂಚ ರಾಜ್ರತ ಪತಿ ಪುಣ್ಯಜನಾಂ ಧನದೋ ಮಯಸ್ಯಂಚ ನಿತ್ಯಂ ವತ್ಸಂತಿ ಅಲಕಾಂ ನಿತ್ರ ತವ ಪ್ರೀತಿವೃದ್ಧೇ ಆಗುತ್ತ ಪಾದರಸತೆ ಜನ ನೀತ್ವದ ಮಹಾಭಕ್ತಸುಪ್ರಸನ್ನ ಚೇತಸ ಓ ಯಜ್ಞದುತ್ರ ಈಗ ಕುಬೇರನಾಗಿರ್ತಕ್ಕಂತಹ ಮಗನೇ ನೀನು ಮಹಾಭಕ್ತ ಮಹಾಭಕ್ತ ನಿನ್ನ ಈ ತಪಸ್ಸಿ ನಾನು ಮೆಚ್ಚಿದೆ ವರಾ ದದಾಮೇ ವತ್ಸ ತಪಸ ಅನೆಯ ಶೋಷಿತ ಘೋರವಾದ ತಪಸ್ಸಿನಿಂದ ಒಣಗಿರತಕ್ಕಂತಹ ನಿನಗೆ ವರವನ್ನು ಕೊಡ್ತೇನೆ ನಿಧೀನಾಂ ಅಥ ನಾಥಃ ನೀನು ನವನಿಧಿಗಳಿಗೂ ಒಡೆಯನಾಗು ಈ ನವನಿಧಿಗಳು ಯಾವುವು ಅಂತೇಳಿ ಕೇಳಿದರೆ ಇನ್ನೊಂದು ಕಡೆ ಬರ್ತದೆ ಹಾರಾವಲಿ ಅನ್ನತಕ್ಕಂಥ ಗ್ರಂಥದಲ್ಲಿ ಪದ್ಮ ಸ್ತ್ರೀಯಾಮ ಪದ್ಮಃ ಶಂಖೋ ಮಕರ ಕಚ್ಛಪೌ ಮುಕುಂದ ಕುಂದ ನೀರಾಶ್ಚ ವರ್ಚೋಪಿ ನಿಧಯೋ ನವೋ ನವನಿಧಿಗಳು ಕುಬೇರನದ್ದು ನಿಧಿ ಅಂತೇಳಿ ಹೇಳಿದರೆ ನಿಧಾತವ್ಯಂ ಅಂಥೇಳಿ ನಿಧೆ ಅಥವಾ ನಿಧೀಯತೆ ಅತ್ರ ಇತಿ ಅವನಲ್ಲಿ ಸ್ಥಾಪಿಸಲ್ಪಡ್ತದೆ ಇಡಲ್ಪಡ್ತದೆ ಅಂತೇಳಿ ಹೇಳಿದ್ರೆ ಇದು ನಿಧಿ ಅಂಥೇಳಿ ಯಾವುದೋ ಒಂದು ಕಡೆ ಇಡಲ್ಪಟ್ಟರೆ ಅದಕ್ಕೆ ನಿಧಿ ಈಗ ನವನಿಧಿಗಳು ಯಾವುವು ಅಂಥೇಳಿ ಕುಬೇರನದ್ದು ಹೇಳಿದರೆ ಪದ್ಮ ಒಂದು ಪದ್ಮ ಇನ್ನೊಂದು ಮಹಾಪದ್ಮ ಶಂಖ ಮಕರ ಕಚ್ಚಪ ಮುಕುಂದ ಕುಂದ ನೀಲ ವರ್ಚ ವರ್ಚ ಇದು ಇಷ್ಟು ಒಂಬತ್ತು ನವನಿಧಿಗಳು ಅಂತೇಳಿ ಹಾರಾವಲಿ ಅಂತಕ್ಕಂಥ ಗ್ರಂಥದಲ್ಲಿ ಹೇಳಿದೆ ಹೀಗೆ ಆ ನವನಿಧಿಗಳ ಒಡೆಯನಾಗು ಅಂತೇಳಿ ಇಲ್ಲಿ ಶಿವ ವರ ಕೊಡ್ತಾನೆ ನಿಧಿ ನಾಮ ಅಥ ನಾಥಸ್ವಂ ಗುಹ್ಯಕಾನಾಂಭವ ಈಶ್ವರ ಹಾಗೆಯೇ ನೀನು ಗುಹ್ಯಕರಿಗೂ ಈಶ್ವರನಾಗು ಒಡೆಯನಾಗು ಗುಹ್ಯಕ ಅಂತ ಹೇಳಿ ಒಂದು ವರ್ಗ ಇದೆ ಗಂಧರ್ವರು ಗುಹ್ಯಕರು ಈ ಕುಬೇರ ಗುಹ್ಯಕರಿಗೆ ಒಡೆಯ ಗುಹ್ಯ ಅಂದರೆ ರಹಸ್ಯವಾಗಿರ್ತಕ್ಕಂಥವ್ರು ಕಣ್ಣಿಗೆ ಕಾಣೋದಿಲ್ಲ ಅವರು ಮಾಯಾವಿಗಳು ಗುಹ್ಯಕರು ಅನ್ನತಕ್ಕಂಥ ಒಂದು ವರ್ಗ ಒಂದು ಮನುಷ್ಯ ಅನ್ ಅಂಥೇಳಿ ಹಾಗೆ ಗುಹ್ಯಕ ಅಂತೇಳಿ ಇನ್ನೊಂದು ರಾಕ್ಷಸ ಅಂತೇಳಿ ಮತ್ತೊಂದು ಹಾಗೆ ಇಲ್ಲಿ ಗುಹ್ಯಕಾನ ಈಶ್ವರಃ ಬೇರೆ ಯಾರದ್ದು ಯಕ್ಷಾಣಾಂ ಕಿನ್ನರಾಣಾಂಚ ರಾಜ ಚುವ್ರತ ಗುಹ್ಯಕರಿಗೂ ಯಕ್ಷರಿಗೂ ಕಿನ್ನರಿಗೂ ಅಧಿಪತಿಯಾಗು ಯಕ್ಷಣ ಕಿನ್ನರಾಂ ರಾಜ್ಞ ರಾಜ ಯಕ್ಷರ ಕಿನ್ನರರರ ರಾಜರುಗಳಿಗೆ ರಾಜನಾಗು ಪತಿ ಪುಣ್ಯಜನಾನಾಂಚರ್ವಾಂ ಧನದೋಭವ ರಾಜರಿಗೂ ನೀನು ರಾಜನಾಗೂ ವತ್ಸ ನೀನು ವ್ರತಶೀಲನು ರಾಕ್ಷಸರಿಗೆ ಎಲ್ಲ ಪ್ರಭು ಎಲ್ಲರಿಗೂ ಹಣವನ್ನು ಕೊಡುವವನು ಕೂಡ ಆಗು ಸರ್ವೇಶಾಂ ಧನದೋ ಭವ ಧನಂ ದಾತಿ ಇದು ಧನತಃ ಹಣವನ್ನು ಕೊಡ್ತಕ್ಕಂಥವನು ಆಗು ಎಲ್ರಿಗೂ ಪತಿ ಪುಣ್ಯ ಪುಣ್ಯಜನರು ಅಂತ ಹೇಳ್ತಾರೆ ರಾಕ್ಷಸ ಬೇರೆ ಈ ರಾಕ್ಷಸ ಒಂದು ಜನಾಂಗ ಅದು ಅದು ಯಾವುದೋ ಒಂದು ಪುಣ್ಯದಿಂದ ಅವರಿಗೆ ಸಿಕ್ತಕ್ಕಂಥ ಒಂದು ಜನ್ಮ ಆದರೆ ದೈತ್ಯರು ಅಂದರೆ ಅದು ಬೇರೆ ದ್ವಿತೀಯ ಮಕ್ಕಳು ಅವರ ಸ್ವಭಾವ ದುಷ್ಟ ಸ್ವಭಾವ ಅಂಥೇಳಿ ಅಲ್ಲಿ ಅವರನ್ನು ರಾಕ್ಷಸರು ಅಂತ ಹೇಳ್ತಕ್ಕಂಥದ್ದು ಅಷ್ಟೇ ಅಂದರೆ ಮಾಯಾವಿಗಳು ಕಪಟ ಮಾಯವನ್ನು ಮಾಡಲಿಕ್ಕೆ ಗೊತ್ತಿರುವವರು ಅಂಥೇಳಿ ಹಾಗೆ ಅಂದರೆ ಪುಣ್ಯಜನ್ಮವನ್ನು ಹೊಂದಿದವರು ಕೂಡ ಆ ಪುಣ್ಯ ಕ್ಷಯಿಸುವವರಿಗೆ ಏನು ಬೇಕಾದರೂ ಮಾಡ್ತಾರೆ ಅವರ ದುರ್ಬುದ್ಧಿಯಿಂದ ಅದನ್ನು ದುರುಪಯೋಗ ಮಾಡಿ ಕೂಡ ಮುಗಿಸ್ಕೊಳ್ತಾರೆ ಪುಣ್ಯವನ್ನು ಹಾಗೆ ಅಂಥದ್ದು ಒಂದು ಅದು ರಾಕ್ಷಸ ಜನಾಂಗ ಪುಣ್ಯದಿಂದ ಪ್ರಾಪ್ತವಾದಂತಹ ಒಂದು ಮಾಯಾಶಕ್ತಿ ತಪಶ್ಶಕ್ತಿ ಎಲ್ಲ ಇದೆ ಅವರಿಗೆ ಕಪಟ ಅದನ್ನೆಲ್ಲ ಮಾಡತಕ್ಕಂಥ ಶಕ್ತಿ ಇದೆ ಆದರೆ ಮನುಷ್ಯರಿಗಿಂತ ಬಹುಪಾಲು ಹೆಚ್ಚು ಶಕ್ತಿ ಉಳ್ಳಂಥವ್ರು ಹಾಗೆ ಅಂಥವ್ರ ಎಲ್ಲರ ಎಲ್ಲ ಯಾರ್ಯಾರು ಬೇರೆ ಬೇರೆ ಪುಣ್ಯ ಮಾಡಿದವರು ಇದ್ದಾರೆ ಅವರೆಲ್ಲರ ಅಧಿಪತಿ ಆಗುವು ಹಾಗೆ ಎಲ್ರಿಗೂ ಸಂಪತ್ತನ್ನು ಕೊಡುವವನಾಗು ಪುಣ್ಯಜನಾ ಸರ್ವೇಶಾಂ ಧನದ ಎಂ ಸಂಪತ್ತನ್ನು ಪುಣ್ಯ ಮಾಡಿದಂಥವರಿಗೆ ಸಂಪತ್ತು ಎಲ್ಲರಿಗೂ ಸಿಗುವುದಿಲ್ಲ ಪುಣ್ಯ ಮಾಡಿದಂಥವರಿಗೆ ಧನ ಸಂಪತ್ತನ್ನು ಕೊಡುವವನಾಗುವು ಮಯ ಸಖ್ಯಂಚತೆ ನಿತ್ಯಂ ವತ್ಸ್ಯಾಮಿ ಚ ತದ ತವಾಂತಿಕೇ ನಿನಗೂ ನನಗೂ ಶಾಶ್ವತವಾದ ಸ್ನೇಹ ಉಂಟಾಗಲಿ ಮಯ ಸಖ್ಯಂಚತೆ ನಿತ್ಯಂ ನಿತ್ಯವೂ ನಿನಗೆ ನನ್ನ ಮಿತ್ರತ್ವ ಸಿಗಲಿ ವತ್ಸಿ ಚ ತವಾಂತಿಕೆ ಹಾಗೆ ನಿನ್ನ ಸಮೀಪದಲ್ಲೇ ನಾನು ವಾಸ ಮಾಡ್ತೇನೆ ಅಲಕಾಂ ನಿಖ ಮಿತ್ರ ಅಲೇ ಮಿತ್ರನೇ ತವ ಪ್ರೀತಿರುದ್ಧಯೇ ನಿನ್ನಲ್ಲಿ ನಿನ್ನ ಪ್ರೀತಿ ಹೆಚ್ಚಾಗಲಿ ಅಂತೇಳಿ ಈ ಅಲಕಾನಗರದ ಸಮೀಪದಲ್ಲಿಯೇ ನಿನ್ನ ಹತ್ತಿರದಲ್ಲಿ ನಾನು ವಾಸ ಮಾಡ್ತೇನೆ ಆಗಚ್ಚ ಪಾದಯೋರಸ ಪತತೆ ಜಾನೀತ್ವಿಯಂ ಇಲ್ಲಿವಾ ಇವಳ ಕಾಲಿಗೆ ಬೀಳು ಆಗ ಪಾದಯೋ ಅಸ ಪತ ಇವಳ ಪಾದಕ್ಕೆ ಕಾಲುಗಳಿಗೆ ಬೀಳು ಪತ ಬೀಳು ಪತತು ಪತತ ಪತತಾಂ ಪತಂತು ಪತ ಪತತಂ ಪತತ ಪತಾಮಿ ಪಥ ಪತಾನಿ ಪತಾವ ಪತಾಮ ಅಂಥೇಳಿ ಬರ್ತದೆ ಅಂದರೆ ಪತ ಅಂದರೆ ನೀನು ತ್ವಂ ಪತ ನೀನು ಬೀಳು ಕಾಲುಗಳಿಗೆ ತೇ ಜನನೀಥು ಇಯಂ ಇವಳು ನಿನ್ನ ತಾಯಿ ಹ್ಞೂ ಇಲ್ಲಿವಾ ಇವಳು ಕಾಲಿಗೆ ಬೀಳು ಯಾಜ್ಞದತ್ತೇ ಮಹಾಭಕ್ತ ಸುಪ್ರಸನ್ನೀನ ಚೇತಸ ಹರ್ಷಚಿತ್ತವನ್ನು ತಾಳು ಸಂತೋಷಗೊಳ್ಳು ಅಂತೇಳಿ ಹೇಳ್ತಾನೆ ಬ್ರಹ್ಮೋ ಇಲ್ಲಿ ದತ್ವಾ ವರಾಂದೇವರಾ ಶಿವಂ ಶಿವ ಪ್ರಸಾದಂಕುರು ದೇವೇಶಿ ತಪಸ್ವಿನ್ಯಂಗಜೇತ್ರ ವೈ ಬ್ರಹ್ಮ ಹೇಳ್ತಾನೆ ಹೀಗೆ ಸ್ವಾಮಿಯಾದಂಥ ಶಿವನು ವರಗಳನ್ನಿತ್ತು ಸರ್ವಮಂಗಳ ಕುರಿತು ದೇವೀ ಈ ಬೆಳಪಾಯಿಯ ಅಂಥ ನಿನ್ನ ಮಗನಲ್ಲಿ ಪ್ರಸನ್ನಳಾಗು ಅಂತೇಳಿ ಹೇಳ್ತಾನೆ ಪ್ರಸಾದಂಕುರು ದೇವೇಶಿ ತಪಸ್ವಿ ಅಂಗಜೇ ಅತ್ರ ವೈ ಅಂಗಜ ಅಂಗದಿಂದ ಹುಟ್ಟಿದವ ಅಂದರೆ ಮಗ ಈ ಮಗನಾದ ಇವನಲ್ಲಿ ಕರುಣೇನ ತೋರು ಪ್ರಸನ್ನರಾಗುವ ಇತ್ಯಾಕರ್ಣ್ಯವಚಂಭೋ ಪಾರ್ವತಿ ಜಗದಂಬಿಕಾ ಅಬ್ರವೀದ್ಯಾಜ್ಞದ್ರಸನ್ನೇನ ಚೇತಸ ಈ ರೀತಿಯಾದ ಶಿವನ ಮಾತನ್ನು ಕೇಳಿ ಇತಿ ಆಕರ್ಣ್ಯ ಶಂಭೋ ವಚ ಪಾರ್ವತಿ ಜಗದಂಬಿಕಾ ಜಗದಂಬಿಕೆಯಾದ ಜಗನ್ಮಾತೆಯಾದಂಥ ಪಾರ್ವತಿ ಅಬ್ರವೀದ್ಯಾಜ್ಞದ್ ಪ್ರಸನ್ನಹೃದಯಾಗಿ ಸುಪ್ರಸನ್ನ ಚೇತಸ ಆ ಯಜ್ಞದತ್ತ ಸುತನನ್ನು ಹೀಗೆ ಹೇಳ್ತಾಳೆ ಕುರಿತು ಯಜ್ಞದತ್ತನ ಸುತನಾಗಿದ್ದಂತಹ ಮೊದಲು ಈಗ ಕುಬೇರನಾಗಿದ್ದಾನೆ ಅವನಿಗೆ ಹೀಗೆ ಹೇಳ್ತಾಳೆ ದೇವ್ಯು ವಾಚ ವತ್ಸತೆ ನಿರ್ಮಲಾ ಭಕ್ತಿರ್ಭವೇವತು ಸರ್ವದ ಭವೈಕಿಂಗೋ ನೇತ್ರೋ ನೇತ್ರೇ ವಾಮೇನ ಸ್ಫುಟಿತೇನ ವತ್ಸ ಯಾವಾಗಲೂ ಮಗನೇ ಯಾವಾಗಲೂ ನಿನಗೆ ಶಿವನಲ್ಲಿ ಅಕಳಂಕವಾದ ನಿಷ್ಕಳಂಕವಾದಂತಹ ಭಕ್ತಿ ವತ್ಸ ತೇ ನಿರ್ಮಲಾ ಭಕ್ತಿ ಭವೇವತು ಸರ್ವ ಯಾವಾಗಲೂ ಕೂಡ ನಿನಗೆ ನಿಷ್ಕಂಕ ಭಕ್ತಿ ಉಂಟಾಗಲಿ ಶಿವನಲ್ಲಿ ನಿನ್ನ ಎಡಗಣ್ಣು ಬಿರಿದು ಹೋದ ಕಾರಣ ಏಕಪಿಂಗನೆಂತಕ್ಕಂತಹ ಹೆಸರಿನಿಂದ ಪ್ರಖ್ಯಾತನಾಗು ಭೈಕ ಪಿಂಗೋ ನೇ ವಾಮೇನ ವಾಮೇನ ವಾನ್ ಸ್ಫುಟಿ ನೇತ್ರ ಕಣ್ಣುಗಳಲ್ಲೀ ವಿನ ಸ್ಫುಟಿ ನೇತ್ರೇತೇತ್ರೇತ್ರ ನೇತ್ರ ಶಬ್ದದು ನೇತ್ರೇತ್ರೇ ಆ ಕಣ್ಣುಗಳಲ್ಲೀ ಒಂದು ಕಣ್ಣು ಎಡಗಣ್ಣು ಸ್ಪೋಟವಾದ ಕಾರಣ ನೀನು ಏಕಪಿಂಗ ಎನ್ನತಕ್ಕಂಥ ಹೆಸರುಳ್ಳವನಾಗು ಪ್ರಸಿದ್ಧನಾಗು ದೇವೇನ ದತ್ತಯೇ ತುಭ್ಯಂ ವರಾಸ್ತಂತು ತಥೈವ ತೇ ಕುಬೇರೋಭವನ ತ್ವ ಮಮ ರೂಪೇಷ್ಚಯ ಶಿವನ ಅನುಗ್ರಹಿಸಿ ಹೊರಗಳೆಲ್ಲವೂ ಹಾಗೆಯೇ ಫಲಿಸಲಿ ನಿನಗೆ ನನ್ನ ರೂಪವನ್ನು ಕಂಡು ಅಸೂಯೆ ಪಟ್ಟ ಕಾರಣ ನಿನಗೆ ಕುಬೇರನೆಂದೇ ಹೆಸರಾಗಲಿ ಕುಬೇರ ಬೇರ ಅಂದರೆ ವೇರ ಅಂತಲೂ ಹೇಳ್ತಾರೆ ಬೇರ ವೇರ ಅಂದರೆ ದೇಹ ಕೂ ಅಂದರೆ ಕೆಟ್ಟ ಯದ ಕುತ್ಸಿತಂ ವೇರಂ ಶರೀರಂ ಯಸ್ಯ ಕೆಟ್ಟದಾದಂತಹ ಶರೀರ ಯಾವನದ್ದು ಅವನು ಕುಬೇರ ಅಂತ ಯಾಕೆ ಕೆಟ್ಟದಾದ ಶರೀರ ಯಾಕೆ ಅಂದರೆ ಪಿಂಗಲ ನೇತೃತ್ವ ಅವನ ಒಂದು ಕಣ್ಣು ಅವನದ್ದು ಕೆಂ ಕೆಂಗಣ್ಣು ಪಿಂಗಲ ಅದರಲ್ಲಿ ಒಂದು ಕಣ್ಣು ಸ್ಪೋರ್ಟ್ ಆಗಿ ಹೋಗಿದೆ ಎಡಗಣ್ಣು ಹಾಗಾಗಿ ಅವನು ಕುಬೇರ ಕೆಟ್ಟ ಶರೀರವುಳ್ಳವ ಅದ ಅಂತೇಳಿ ಒಂದರ್ಥ ಇನ್ನೊಂದು ಇಲ್ಲಿ ಅವನು ಕುಬೇರ ಅಂದರೆ ಶರೀರ ಬೇರ ಅಂದರೆ ಶರೀರ ಪಾರ್ವತಿಯ ಶರೀರವನ್ನು ಪಾರ್ವತಿಯ ಸೌಂದರ್ಯವನ್ನು ನೋಡಿ ಅಸೂಯೆ ಪಟ್ಟ ಕಾರಣ ಅವನು ಶರೀರದ ಬಗ್ಗೆ ಕೆಟ್ಟ ಒಂದು ಭಾವನೆಯನ್ನು ತಾಳಿದ ಕಾರಣ ಅವನು ಕುಬೇರ ಅಂಥೇಳಿ ಅನಿಸ್ಕೊಂಡ ಅಂತೇಳಿ ಹಾಗಾಗಿ ನಿನಗೆ ಹೆಸರು ಕುಬೇರ ಅಂಥೇಳಿ ಆಗಲಿ ಅಂಥೇಳಿ ಅವಳು ಅನುಗ್ರಹಿಸ್ತಾಳೆ ಪಾರ್ವತಿ ಇತಿ ದತ್ವಾ ವರಾನ್ ದೇವೋ ದೇವ್ಯಾಸಹ ಮಹೇಶ್ವರ ಧನದಾಯಿವೇಶಾಥ ಧಾಮ ವೈಶ್ವೇಶ್ವರಾಭಿಧಂ ನೋಡಿ ಹೀಗೆ ದೇವದೇವನಾದಂಥ ಶಿವನು ದೇವಿಯೊಡನೆ ಕುಬೇರನಿಗೆ ವರಗಳನ್ನು ಇತ್ತು ಇತಿ ದತ್ವಾ ವರಾನ್ ದೇವ ದೇವ್ಯಾಸಹ ಮಹೇಶ್ವರ ವಿಶ್ವೇಶ್ವರ ಎನ್ನತಕ್ಕಂಥ ಹೆಸರಾದಂತಹ ತನ್ನ ನಿವಾಸವಾದ ತೆರಳಿದ ಧನದಾಯ ಕುಬೇರನಿಗೆ ಇದು ವರವನ್ನು ಕೊಟ್ಟು ವರಗಳನ್ನು ಕೊಟ್ಟು ಆವಿವೇಶ ಅಥ ಧಾಮ ವೈಶ್ವೇಶ್ವರಾಭಿಧಂ ವಿಶ್ವೇಶ್ವರ ಎನ್ನತಕ್ಕಂತಹ ಧಾಮ ಯಾವುದಿದೆ ಕಾಶಿ ವಿಶ್ವೇಶ್ವರ ಕಾಶಿಯಲ್ಲಿ ಇರತಕ್ಕಂಥದ್ದು ಆತನ ನಿವಾಸ ವಿಶ್ವೇಶ್ವರ ಭವ ತೆರಳಿದೆ ಇತ್ತಂ ಸಖಿತ್ವ ಶ್ರೀ ಶಂಭೋ ಪ್ರಾಪೈಷ ಧನನಃಪುರ ಅಲಕಾನ್ ನಿಕಷಾಚಾಸೀತ್ ಕೈಲಾಸ ಶಂಕರಾಲಯ ಈ ರೀತಿಯಾಗಿ ಇತ್ತ ಶ್ರೀಶಂಭೋ ಸಖಿತ್ವಧನದ ಪ್ರಾಪ ಹಿಂದೆ ಕುಬೇರ ಧನದಃನ ಧನವನ್ನು ಕೊಡುವ ಕೊಡು ಅಂತಕ್ಕಂಥ ಕುಬೇರ ಹಿಂದೆ ಶ್ರೀಶಿವನ ಸಖ್ಯವನ್ನು ಈ ರೀತಿ ಸಂಪಾದಿಸಿದ ಶಂಕರನು ತನ್ನ ಮಾತಿನ ಹಾಗೆ ಎಷ್ಟ ಪುರಂ ಅಲಕಾತ್ನಿಕ ಆಸೀತ್ ಕೈಲಾಸ ಶಂಕರಾಲಯ ತನ್ನ ಮಾತಿನ ಹಾಗೆ ಶಂಕರನು ಕೂಡ ಅಲಕಾನಗರಿಯ ಬಳಿಯಲ್ಲಿ ತನ್ನ ನಿವಾಸವಾದ ಕೈಲಾಸವನ್ನು ಸ್ಥಾಪಿಸಿದ ಹಾಗೆ ಇಷ್ಟೆಲ್ಲ ಚರಿತ್ರೆ ಬಂತಿ ಮೊದಲು ಕಾಶಿಯಲ್ಲಿದ್ದ ಆಮೇಲೆ ಕೈಲಾಸವನ್ನು ನಿರ್ಮಿಸಿದ ಎಲ್ಲಿ ಅಲಕಾಪುರಿಯ ಹತ್ತಿರವೇ ಇರ್ತೇನೆ ಅಂತೇಳಿ ಹೇಳಿದ್ದಕ್ಕೆ ಶಿವ ಅದು ಒಂದು ಇನ್ನೊಂದು ಶಿವನ ಸಖ್ಯ ಕುಬೇರನಿಗೆ ಹೇಗೆ ಅಂತ ಹೇಳತಕ್ಕಂಥ ಪ್ರಶ್ನೆಗೆ ಇಲ್ಲಿ ಉತ್ತರ ಬಂತು ನಿವಾಸ ಸ್ಥಾನವು ಕೂಡ ಶಿವನ ನಿವಾಸ ಸ್ಥಾನ ಅಲ್ಲೇ ಹತ್ತಿರ ಆಯಿತು ಹತ್ತಿರ ಕೈಲಾಸ ನಿರ್ಮಾಣ ಆಯಿತು ಕೈಲಾಸ ನಗರಿಯ ನಿರ್ಮಾಣ ಹಾಗೆ ಇದರಲ್ಲಿ ಕುಬೇರ ಹೇಗಾದ ಯಜ್ಞದತ್ತನ ಮಗನಂತಹ ಗುಣನಿಧಿ ಶಿವನ ಒಂದು ಶಿವನಿಗೆ ದೀಪ ಹಚ್ಚಿ ಮಾಡಿದಂತಹ ಪುಣ್ಯದಿಂದ ಮುಂದೆ ಯಾವ ರೀತಿ ಅವನು ಶಿವನ ಬಗ್ಗೆ ತಪಸ್ಸು ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಪಡೆದು ಮುಂದಿನ ಜನ್ಮದಲ್ಲಿ ಬ್ರಹ್ಮ ಮಾನಸ ಪುತ್ರನಾದ ಪುಲಸ್ತ್ಯ ಯಾವನಿದ್ದಾನೆ ಅವನ ಮಗ ವಿಶ್ರವಾ ಅಥವಾ ವಿಶ್ರವಸ್ ಆ ವಿಶ್ರವಸ್ಸಿನ ಮಗನಾಗಿ ಹುಟ್ಟುವಂಥ ಯೋಗ್ಯತೆ ಹೇಗೆ ಬಂತು ಅವನಿಗೆ ವೈಶ್ರವಣನಾದ ಆ ವೈಶ್ರವಣನಾಗಿ ಆಮೇಲೆ ಶಿವನ ಕೃತಿ ತಪಸ್ಸನ್ನು ಮಾಡಿ ಇಷ್ಟೆಲ್ಲವನ್ನು ಪಡ್ಕೊಂಡ ಅಂಥೇಳಿ ಅಲ್ಲಿಗೆ ಅವನ ಒಂದು ಕಥೆ ಈ ರೀತಿಯಾಗಿ ಮುಗೀತದೆ ಇತಿ ಶ್ರೀ ಶಿವಮಹಾಪುರಾಣೇ ದ್ವಿತೀಯಾಂ ರುದ್ರಸಂಹಿತಾಂ ಪ್ರಥಮ ಖಂಡೇ ಸೃಷ್ಟ್ಯುಪಾಖ್ಯಾನೆ ಕುಬೇರ ಶಿವಮಿತ್ರತ್ವವರ್ಣನ ನಾಮ ಏಕೋನವಿಂಶೋಧ್ಯಾಯ ಇಲ್ಲಿಗೆ ಶ್ರೀ ಶಿವಮಹಾಪುರಾಣದಲ್ಲಿ ಎರಡನೇದಾದಂತಹ ರುದ್ರ ಸಮಿತಿಯಲ್ಲಿ ಮೊದಲನೆಯ ಖಂಡವಾದಂತಹ ಸೃಷ್ಟಿ ಉಪಾಖ್ಯಾನದಲ್ಲಿ ಕುಬೇರ ಶಿವಸ್ಯವರ್ಣನ ಎನ್ನತಕ್ಕಂಥ ಕುಬೇರ